ವೃತ್ವನು ಹೋದನೆಂಬ ಸುದ್ದಿಯು ಅಮರಾವತಿಯಲ್ಲಿ ಎಲ್ಲೆಲ್ಲಾ ಇರಲಿ ಸ್ವರ್ಗಲೋಕದಲ್ಲೆಲ್ಲಾ ಮಿಂಚಿನ ವೇಗದಲ್ಲಿ ಹರಡಿತು ಬರಿಯ ತರ ತರಗಲೆಗಳು ತುಂಬಿರುವ ಕಾಡಿನಲ್ಲಿ ಬೆಂಕಿಯು ಹರಡುವಂತೆ ಒಣಗಿ ನಿಂತಿರುವ ಹುಲ್ಲಿನ ಕಾವಲು ಹೊಟ್ಟುಕೊಳ್ಳುವಷ್ಟು ವೇಗದಲ್ಲಿ ಹರಡಿತು ದಾನವರು ಹಾ ಹಾ ಎಂದು ಅವರಿಗೆ ಅಮಲು ಅನಿರೀಕ್ಷಿತವಾಗಿ ಅಕಾರಣವಾಗಿ ಅವರು ತೇಜೋಹೀನರಾಗಿದ್ದಾರೆ ಪಕ್ಕದಲ್ಲಿದ್ದ ಅಕ್ಷರೆಯರು ಕಾಣೆಯಾಗಿದ್ದಾರೆ ತೆರಿಯ ಹಿಂದೆ ಕುರಿತು ಕಾನು ಮಾಡುತ್ತಿದ್ದ ಗಂಧರ್ವಘನವು ಯಾವಾಗಲೋ ಓಡಿಹೋಗಿದೆ ದಾನವೇಂದ್ರಿದ್ದ ಅರಮನೆಗಳು ಏನೋ ಶೂನ್ಯವಾಗಿ ಏನೋ ಬಿಕೋ ಎನ್ನುತ್ತಾ ಅವರನ್ನು ನೋಡಿ ಹಾಸ ಮಾಡುವಂತೆ ವಿಕಟವಾಗಿ ನಡುತ್ತಿರುವಂತೆ ಕಾಣುತ್ತಿವೆ ಅವರ ವೃತ್ತರನ್ನು ಸತ್ತನೆಂದು ಹೊರಗಿನ ಸಾಕ್ಷ್ಯವನ್ನೂ ಅವರ ಹೃದಯವನ್ನು ಆವರಿಸಿರುವ ಶೂನ್ಯತೆ ಅವರಿಗೆ ಹುಟ್ಟಿಸಿರುವ ಗಾಬರಿ ಅದೇ ಹೇಳುತ್ತಿದೆ ದಾನವೇಂದ್ರರಿಗೆ ದಿಗಲಾಗಿ ಆದಷ್ಟು ಬೇಗ ಅಮರವತಿಯಿಂದ ಹೊರಟು ಹೋಗಬೇಕೆಂದು ಎನಿಸಿದೆ ನಿಂತಿದ್ದವರು ಕುಳಿತು ಬಿದ್ದುಕೊಳ್ಳುವುದರಲ್ಲಿ ಇಂತತೆಯೇ ಕುಸಿದು ಬಿದ್ದಂತಾಗಿದೆ ಕೆಟ್ಟ ಕನಸಾಗಿ ಯಾವುದೋ ಪಿಶಾಚವು ಓಡಿಸಿಕೊಂಡು ಬರುತ್ತಿದ್ದರೆ ಓಡುವುದಕ್ಕೆ ಕಾಲೂ ಬರದೆ ಇದ್ದಾಗ ಆಗುವಷ್ಟು ಭೀತಿಯಾಗಿ ಅವರು ಅಲ್ಲಿಂದ ಇರಲೂ ಆಗಲು ಎನ್ನುವಂತಿದೆ ದೇವತೆಗಳು ಕುಣಿಯುತ್ತಿದ್ದಾರೆ ಅವರ ಉತ್ಸಾಹವು ಏನೋ ಅಖಂಡವಾಗಿ ಸುಳ್ಳು ವೃಷ್ಟಿಯಾಯಿತು ಎನ್ನುವಂತೆ ಗಳಿಗೆ ಗಳಿಗೆಗೂ ಹೆಚ್ಚುತ್ತಿದೆ ಎಲ್ಲರೂ ಅಕ್ಷರೋಗಣಗಳು ಗಂಧರ್ವರ ಗುಂಪುಗಳು ಚಾರಣರ ತಂಡಗಳು ಎಲ್ಲರೂ ಸೇರಿ ಇಂದ್ರ ವಿಜಯವನ್ನು ಹಾಡುತ್ತಿದ್ದಾರೆ ಯಾವ ಯಾವ ದಾನವೇ ಅರಮನೆಯ ಮುಂದೆ ದೇವತೆಗಳು ಸುಳಿಯುವುದಕ್ಕೂ ಭೀತಿ ಪಡೆಯುತ್ತಿದ್ದರೋ ಅಲ್ಲಿ ದೇವತೆಗಳು ದೇವತೆಗಳು ಹಾವಳಿ ಮಾಡುತ್ತಿದ್ದಾರೆ ವೃತ್ರೋತ್ಸವವೆಂದು ಬೆಳಗ್ಗೆ ದಾನವರು ಹಾರಾಡಿದ್ದೆಲ್ಲ ನೆನೆಸಿಕೊಂಡು ಅವರನ್ನು ಅನಂತಿಸುವಂತೆ ದೇವತೆಗಳು ಕುಣಿಯುತ್ತಿದ್ದಾರೆ ಅಷ್ಟೇನು ಸ್ವರ್ಗಲೋಕದ ಜಡ ಭೂಮಿಗಳ ಭೂಮಿಯೆಲ್ಲ ಸಂತೋಷದಿಂದದ್ದು ಕುಣಿಯುತ್ತಿರುವಂತೆ ಆ ಸಂತೋಷವನ್ನು ಹುಲ್ಲಿನಿಂದ ಹಿಡಿದು ಕಲ್ಪ ವೃಕ್ಷದವರೆಗೆ ಸಸ್ಯವರ್ಗವೆಲ್ಲವೂ ಅನುಮೋದಿಸಿ ಕಾನೂನರ್ಥನ ಭಾಗಿಯಾಗಿರುವಂತೆ ಆಗಿದೆ ಅಷ್ಟೇನು ಅರಮನೆಗಳ ಅರಮನೆಗಳಿರದೇ ಇತರ ದೇವರಮ್ಮ ದೇವಮಂದಿರಗಳಲ್ಲಿಯೂ ಗೋಡೆ ಕಿಟಕಿ ಕಂಬ ಬಾಗಿಲುಗಳು ಮೊದಲುಗೊಂಡು ಆ ಉತ್ಸಾಹದಲ್ಲಿ ಉತ್ಸವದಲ್ಲಿ ಉತ್ಸಾಹದಿಂದ ಭಾಗವಹ ಭಾಗವಹಿಸಿದಂತಿದೆ ಶುಕ್ರಾಚಾರ್ಯನು ಉತ್ತಮೋತ್ತಮವಾದ ಸುರೆಯನ್ನು ಪಾನ ಮಾಡಿ ಮತ್ತೇನೋ ಮತ್ತನಾಗಿ ಮಂಚದ ಮೇಲೆ ಮಲಗಿದ್ದನು ಏಕೋ ಏನೋ ಥಟ್ಟನೇ ಎಚ್ಚರವಾಯಿತು ಏನೋ ಸರ್ವನಾಶವಾದ ಒಂದು ಭಾವವು ಆ ಮಂದಿರವನ್ನೆಲ್ಲ ತುಂಬಿ ಬಲವಂತವಾಗಿ ಅವನ ಹೃದಯವನ್ನು ಪ್ರವೇಶಿಸಿದಂತಿದೆ ಪ್ರಹರಿಯನ್ನು ಕರೆದು ಏನು ಸುದ್ದಿ ಎನ್ನುತ್ತಾನೆ ಪ್ರಹರಿಯು ಅಳುತ್ತಾ ಬಿಕ್ಕಿಳಿಸುತ್ತಾ ಮೃತನ ವಧದ ಸುದ್ದಿಯನ್ನು ತಿಳಿಸುತ್ತಾನೆ ಶುಕ್ರಾಚಾರ್ಯನ ಎಚ್ಚರಿಕಿಂತ ಎಚ್ಚರವಾಗಿ ಏನು ಎಂದು ಮಂಚದಿಂದ ಒಂದೇ ಹಾರಿಗೆ ಹಾರಿ ಕೆಳಗೆ ಬಂದು ಪ್ರಹರಿಯನ್ನು ಹಿಡಿದು ಕುಳುಕುತ್ತಾ ಏನೆಂದೇ ಇನ್ನೊಂದು ಸಲ ಹೇಳು ಎಂದು ಎಲ್ಲವನ್ನೂ ಮತ್ತೆ ಕೇಳುತ್ತಾನೆ ಶುಕ್ರಾಚಾರ್ಯನು ಅಲ್ಲಿಯೇ ಆಸನದಲ್ಲಿ ದಪ್ಪನೆ ಬಿದ್ದುಕೊಂಡು ಏನಾಗಿದೆ ಎಂಬುದನ್ನು ನನ್ನ ದಿವ್ಯ ದೃಷ್ಟಿಯಲ್ಲಿ ನೋಡುತ್ತಾನೆ ಚಿತ್ರಪಟದಲ್ಲಿ ತೋರುವಂತೆ ನಡೆದಿದ್ದೆಲ್ಲವೂ ಮತ್ತೆ ಕಾಣುತ್ತದೆ ಹಾಗಾದರೆ ಇಂದನದೇನೂ ತಪ್ಪಿಲ್ಲ ಇಂದು ತಪ್ಪಿಲ್ಲ ಈನಾಗಿ ಬಲವಂತ ಮಾಡಿ ಅವನಿಂದ ಏಟು ತಿಂತ ಸತ್ತಿದೆಯೇ ಅಯ್ಯೋ ವೃತ್ತ ನಿನಗೆ ಏಕೆ ಈ ದುರ್ಬುದ್ದಿ ಅಥವಾ ಈ ದಿನ ಬೆಳಗ್ಗೆ ನಾನೇಕೇ ಏನಾಗಬಹುದು ಎಂಬುದನ್ನು ನೋಡಲಿಲ್ಲ ಅಯ್ಯೋ ಸುರಾಮೋಹವೇ ನೀನು ಎಂತಹ ಕೈಕೊಟ್ಟೆ ನಾನೇ ಇಂದೂ ಆ ಅಸುರ ಸ್ವಭಾವಕ್ಕೆ ವಶನ ಅಥವಾ ನನ್ನನ್ನು ಮೋಸ ಮಾಡಿದ ನಿಯತೆಯೋ ಈ ಕಾರ್ಯವನ್ನು ಸಾಧಿಸಿತೋ ಇರಬೇಕು ಕಾಲಸ್ವರೂಪನಾದ ಆ ವಿಷ್ಣುವು ಇದನ್ನು ಸಾಧಿಸಿರಬೇಕು ಹಿಂದೆ ನಮ್ಮ ಪಿತಾಮಹಿಯು ಶಾಪ ಕೊಟ್ಟಂತೆ ನಾನು ಶಾಪ ಕೊಡಲೇ ಅಪರಾಧವಿಲ್ಲದೆ ಶಾಪವೆಂದೂ ಕೊಡಲಿ ಎಂದು ಕಣ್ಣಿನಿಂದ ನೀರು ಧಾರಾಳವಾಗಿ ಸುರ್ಯ ಒಂದುಗಳಿಗೆ ಮೌನವಾಗಿ ಕೊಳಿತಿದ್ದನು ಮತ್ತೆ ತನ್ನಷ್ಟಕ್ಕೆ ತಾನೇ ನೆಗೆದುಕೊಂಡನು ಸಂಜೀವನಿ ಸಂಜೀವಿನಿ ವಿದ್ಯಾಬಲದಿಂದ ಅವನನ್ನು ಬದುಕೋಣವೆಂದರೆ ಆ ಶರೀರವನ್ನು ರಚಿಸಿದ್ದ ಪಂಚಭೂತಗಳೆಲ್ಲವೂ ವಿಘಟಿತವಾಗಿ ಹೋಗಿವೆ ಇಂದು ಉಳಿದಿರುವುದು ಅಂತಃಕರಣವಾದ ವಿಶಿಷ್ಟವಾದ ಆ ವೃತ್ತಿಯ ನಾಮವೊಂದು ಅದಕ್ಕೆ ಬಲವನ್ನು ಕೊಟ್ಟರೂ ಅದು ವಿಕಾರವಾದ ರೂಪವನ್ನು ಮಾತ್ರ ಪಡೆಯಬಲ್ಲದು ಮತ್ತೆ ಸ್ವಷ್ಟ್ರೂ ಬಳಿ ಸಾರಬಾರದೇ ನಾನೂ ಹೋಗಬಾರದು ನಾನೂ ಹೋಗಬಾರದು ಆತನೇ ಸೃಷ್ಟಿಸಿದ ಕೃತ್ಯವನ್ನೇ ಕಳುಹಿಸೋಣ ಆತನು ಮತ್ತೆ ಅದಕ್ಕೆ ರೂಪವನ್ನು ಕೊಡಬಲ್ಲ ಎಂದು ಮಂತ್ರ ಪುನಶ್ಚರಣ ಮಾಡಿ ಆ ಪ್ಲೇತವನ್ನು ಕರೆದು ಸೂಕ್ಷ್ಮವಾದ ರೂಪದಲ್ಲಿ ಪ್ರೇತವೂ ಕರೆದನು ಸೂಕ್ಷ್ಮವಾದ ರೂಪದಲ್ಲಿ ಪ್ರೇತವೂ ಬಂತು ಶುಕ್ರನೇ ಮೊದಲು ಮಾತನಾಡಿಸಿದು ಏನು ವೃತ್ತ ಏಕೆ ಹೀಗೆ ಮಾಡಿದೆ ಪ್ರೇತವು ನುಡಿಯಿತು ಆಚಾರ್ಯ ಅದೇಕೆ ಹೀಗೆ ಮಾಡಿದೆ ಎಂದು ನನಗೂ ತಿಳಿಯುದು ಇಂಧನ ಬೇರೆ ಬೇರೆವೆಂದರೂ ಬಿಡದೆ ನಾನೇ ಬಲವಂತ ಮಾಡಿದರೆ ಅವನಿಂದ ಹೊಡೆಸಿಕೊಂಡೆ ಆದರೆ ಆಚಾರ್ಯ ಇಂಧನದೊಂದು ಅಪರಾಧವಿದೆ ಒಂದು ದ್ರೋಹವಿದೆ ಯಾವುದೋ ಅಜ್ಞಾತವಾದ ಆಯುಧವೋ ಆಯುಧವೋ ಅದರಲ್ಲಿತ್ತು ನಾನು ನೊರೆಯಿಂದ ಹೊಡೆ ಎಂದ ಎಂದೇ ಆದರೆ ಅದರಲ್ಲಿ ಆಯುಧವಿತ್ತು ಅದೇ ನನ್ನನ್ನು ಕೊಂದಿತು ಮುಖ್ಯ ಎಲ್ಲವೂ ಸೇರಿತು ನನಗೆ ಸೋಲಾಗಿ ಸಾಯುವ ಕಾಲ ಬಂದಿತು ಶುಕ್ರಾಚಾರ್ಯನು ಕೇಳಿದನು ಈಗ ಏನು ಮಾಡಬೇಕೆಂದಿರುವೆ ಸಾಧ್ಯವಾದರೆ ಆ ಇಂದ್ರನನ್ನು ಹಿಡಿದು ಬಾಗಿ ಹಾಕಿಕೊಂಡು ಅಗಲು ಬಿತ್ತೇನೆ ನಾನಿನ್ನೂ ಸತ್ತಿಲ್ಲ ಆದರೆ ಪೂಜ ಬಾಬು ಪಂಚಭೂತಗಳನ್ನು ಕೊಟ್ಟು ನನಗೆ ಶರೀರವನ್ನು ಕೊಡುವ ಬರಬೇಕಲ್ಲ ಅದಿಲ್ಲದೆ ನಾನು ಏನು ಮಾಡಲಿ ಗಳಿಗೆ ಗಳಿಗೆಗೂ ಒಂದೊಂದು ರೂಪ ಮಾಡಿಕೊಂಡು ಅವನನ್ನು ಎದರಿಸಿ ಎದರಿಸಿ ಸಾಯಬೇಕು ಸಾಯಿಸಬೇಕು ಅಷ್ಟೇ ಹ್ಞೂ ರಾಣವ ಸಾಮ್ರಾಜ್ಯವು ಕಲ್ಪಾಂತಸ್ಥಾಯಿಯಾಗುವುದೆಂದು ನಾನು ಹಿಗ್ಗುತ್ತಿದೆ ಏನೋ ಮೋಸವಾಯಿತು ಆಗಲಿ ನನ್ನ ಉಪದೇಶದಿಂದ ನೀನಿನ್ನೂ ಕರಗದಿರುವೆ ಈಗಲೂ ನನ್ನ ಮಾತು ಕೇಳು ಟ್ವಷ್ಟು ವಿನಿಂದ ಹೋಗಿ ಕೇಳಬಾರದು ನೀನೇ ಹೋಗಿ ಆತನನ್ನು ನನಗೆ ಭೌತಿಕ ದೇಹವನ್ನು ಕೊಡು ಎಂದು ಶುಕ್ರಾಚಾರ್ಯನಿಗೆ ಎಡಗಣ್ಣುಗಳನ್ನು ಅದೇರಿತು ಕೂಡಲೇ ಹೇಳಿದನು ಶಕುನವು ಚೆನ್ನಾಗಿಲ್ಲ ತಡೆ ನಾನೇ ಸ್ವತಂತ್ರಿಸಿ ಸರಸ್ವತಿಯನ್ನು ಪಡೆದು ಕೇಳುವೆನು ನೀನು ಹೇಗೆ ಸತ್ಯ ಎಂದು ತಿಳಿಯುವೆನು ಶುಕ್ರನು ಧ್ಯಾನ ಸರಸ್ವತಿಯು ಬಂದಳು ಶುಕ್ರನು ಕೇಳಿದನು ದೇವಿ ಇಂದ ಶತ್ರುವಾಗಬೇಕೆಂದಲ್ಲವೇ ಟ್ರಷ್ಟು ಯಾಗ ಮಾಡಿದ್ದುದು ಹೀಗಿರಲು ರುತ್ರವು ಇಂದಿನಿಂದ ಹೀಗೆ ದೇವಿಯು ನಕ್ಕು ಹೇಳಿದರು ಅದೊಂದು ಸಣ್ಣ ವಿಷಯ ವ್ಯಾಕರಣವು ವೇದಾಂಗ ಅದರಲ್ಲಿ ಸ್ವರವು ಸಮಾಸವನ್ನು ಬೇರೆ ಮಾಡುವುದು ಎಂದು ಹೇಳುವುದನ್ನೇಕೆ ಮರೆತೆ ಹೇಳಿರುವುದನ್ನೇಕೆ ಮರೆತೆ ಸೃಷ್ಟುವು ನಿಂದನೆಗೆ ಶತ್ರುವಾಗಬೇಕೆಂದು ಸಂಕಲ್ಪಿಸಿದವನು ನಾನು ಸ್ವರಭೇದವನ್ನು ಮಾಡಿ ನಿಂದನೆ ಶತ್ರುವಾಗುವವನು ಹುಟ್ಟುವಂತೆ ಮಾಡಿದನು ಅದೇಕೆ ಅನ್ವಯ ಅದನ್ನು ಹೇಳುವನು ಕೇಳು ನಿಂದನು ಮನ್ವಂತರವ ಮನ್ವಂತರವೆಲ್ಲ ಇರಬೇಕಾದವನು ಆತನಿಗೆ ಅಪಾಯ ಬಂದಾಗ ನಾವು ಯಾರೂ ಸುಮ್ಮನಿರುವುದು ಸಾಧ್ಯವಿಲ್ಲ ಆದ್ದರಿಂದ ಹೀಗಾಯಿತು ಇದು ನೀನು ಕೇಳಿದೆಯಾಗೆ ಹೇಳಿದೆ ಇನ್ನು ಬಿಡು ನಾನು ಹೋಗುವೆನು ಎಂದು ಹೊಟ್ಟು ಹೋದನು ಶುಕ್ರನು ದೇವತೆಗಳ ಮೋಸ ಏನು ಮಾಡಬೇಕು ಎಂದು ಯೋಚಿಸಿ ಗೋತ್ರ ವ್ಯತ್ಕ್ರಮವಾದರೂ ಚಿಂತೆಯಿಲ್ಲ ಹೀಗೆ ಮಾಡಿ ಎಂದು ಏನೋ ರಹಸ್ಯವಾಗಿ ಬೋಧಿಸಿ ನಾನು ಇನ್ನೂ ಇಲ್ಲಿ ಇರುವಂತಿಲ್ಲ ಎಂದು ಅವಸರ ಅವಸರವಾಗಿ ತನ್ನ ಪರಿಹಾರವನ್ನು ಕಟ್ಟಿಕೊಂಡು ಪಾತಾಳಕ್ಕೆ ಹೊರಟು ಹೋಗುವಾಗ ಇನ್ನು ಮುಂದೆ ಭಾರ್ಗವರ ಅನುಗ್ರಹವನ್ನು ಪಡೆಯದವನು ಎಂದು ಇಂಧನಾಗುವವನು ನೋಡೋಣ ಎಂದುಕೊಂಡು ಹೋದನು ಅದು ದೇವತೆಗಳಲ್ಲಿ ಅನೇಕರಿಗೆ ಕೇಳಿಸಿತು ಆದರೂ ಯಾರೂ ಅದನ್ನು ಗಮನಿಸಲಿಲ್ಲ ದಾನವರು ಅದು ಅಮರಾವತಿಯಿಂದ ಸ್ವರ್ಗಲೋಕದಿಂದ ಪಾತಳಕ್ಕೆ ಹೊರಟು ಹೋದರು ಹೋಗುವವರನ್ನು ದೇವತೆಗಳು ಯಾವ ರೀತಿಯಿಂದಲೂ ಹಿಂಸ ಮಾಡಲಿಲ್ಲ ದೇವರಾಜನ ಅಪ್ಪಣೆ ಆಗಿತ್ತು